ಕಡೆಯವರನ್ನು ಹಂಗಿಸುವುದಷ್ಟೇ ಆಗಿದ್ದಿರಬಹುದು ನಾರಾಯಣಪ್ಪನವರು ಗುಣದಿಂದ ಉತ್ತಮರೆಂಬುದು ಕಾಲಕ್ರಮದಲ್ಲಿ ನನ್ನ ತಾತಂದರಿಗೆ ತಿಳಿದು ಬಂತು ನಾರಾಯಣಪ್ಪನವರು ಕಾರ್ಯಾಧ್ಯಕ್ಷರು ಪ್ರಾಮಾಣಿಕರು ಜನಾನುರಾಗಿಗಳು ಅವರ ವಿಷಯ ನನಗೆ ಇನ್ನೇನು ಹೆಚ್ಚಾಗಿ ತಿಳಿಯದು ಸೂರ್ಯೋಪಾಸನೆ ನಾರಾಯಣಪ್ಪನವರಿಗೆ ಅವರ ಚಿಕ್ಕ ವಯಸ್ಸಿನಲ್ಲಿ ಮೂರ್ಛೆ ಬರುತ್ತಿತ್ತಂತೆ ಆಗ ಯಾರೋ ಒಬ್ಬರುವವರಿಗೆ ಸೂರ್ಯೋಪಾಸನೆಯನ್ನು ಉಪದೇಶ ಮಾಡಿದರಂತೆ ಅದರಂತೆ ನಾರಾಯಣಪ್ಪನವರು ಪ್ರತಿದಿನ ದಿವಸವೂ ಒಂದು ದಿನ ತಪ್ಪದೆ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರು ಅವರು ಎಲ್ಲಿರಲಿ ಸೀಟಿನಲ್ಲಿರಲಿ ಕಸಬೆಯಲ್ಲಿರಲಿ ಸೂರ್ಯೋದಯವಾಗುವ ವೇಳೆಗೆ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರು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 ಅನಂತರ ಅವರ ಹೆಂಡತಿ ನನ್ನ ಜಿ ಸಾಕಮ್ಮನವರು ಆ ಸಂಪ್ರದಾಯವನ್ನು ಉಳಿಸಿದರು ಅವರು ಅಪಕ್ವ ಬಾನುವಾರ ಎಂಬ ವ್ರತವನ್ನು ಆಚರಣೆಯಲ್ಲಿಟ್ಟುಕೊಂಡಿದ್ದರು ಮಾಗ ಭಾನುವಾರಗಳಲ್ಲಿ ಇಬ್ಬರು ಮೂವರು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಡುತ್ತಿದ್ದರು ರಥಸಪ್ತಮಿಯ ದಿವಸ ಕೊಂಚ ಭಾರಿಯಾದ ಸಂತರ್ಪಣೆ ನಡೆಸುತ್ತಿದ್ದರು ಸಂತರ್ಪಣೆಗಾಗಿ ಪಾಯಸ ಮಾಡುತ್ತಿದ್ದ ಕೊಳದ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 ಆಗ್ಗೆ ಬಹುಶಃ ತೀರಿಕೊಂಡಿದ್ದರೋ ಹೇಗೋ ನಾರಾಯಣಪ್ಪನವರಿಗೆ ಪತ್ನಿವಿಯೋಗವಾಗಿತ್ತು ಆಗ ಆ ಮನೆಯಲ್ಲಿದ್ದವರು ಇಬರೆ. ನಾರಾಯಣಪ್ಪನವರು ಅವರ ಮಗ ಆತನ ಹೆಸರು ಸುಬ್ರಹ್ಮಣ್ಯ ಎಂದೋ ಏನೋ ನನಗೆ ಮರೆತು ಹೋಗಿದೆ ನಾರಾಯಣಪ್ಪನವರಿಗೆ ಇದ್ದ ಹುದ್ದೆ ಹಳ್ಳಿಯ ಪೋಸ್ಟ್ ಕೆಲಸ ಆದ್ದರಿಂದಲೇ ಅವರನ್ನು ಅಂಚೆ ನಾರಾಯಣಪ್ಪ ಎಂದು ಕರೆಯುತ್ತಿದ್ದದ್ದು ಸರ್ಜಾಪುರದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಆತನ ಟಪಾಲು ತೆಗೆದುಕೊಂಡು ಹೋಗಿ ಪಾವತಿ ಮಾಡಬೇಕಾದದ್ದು ಪೋಸ್ಟ್ ಆಫೀಸಿನವರು ಗ್ರಾಮಾಂತರಗಳಿಗೆ ಹೋಗಬೇಕಾದ ಪೋಸ್ಟ್ ಕಾರ್ಡ್ ಕಾಗದಗಳನ್ನು ಒಂದು ಚೀಲದಲ್ಲಿ ಹಾಕಿ ಮೂಲೆ ಮೂಟೆ ಕಟ್ಟಿ ಒಂದು ಕೋಲಿನ ಕೊನೆಗೆ ಅದನ್ನು ತಗುಲಿಸಿ ನಾರಾಯಣಪ್ಪನವರ ಕೈಗೆ ಕೊಡುವರು ಆ ಕೋಲಿಗೆ ಗೆಜ್ಜೆಯ ಸರಳುಗಳನ್ನು ಕಟ್ಟುವರು ಇದನ್ನು ಭುಜದ ಮೇಲೆ ಇರಿಸಿಕೊಂಡು ನಾರಾಯಣಪ್ಪನವರು ಬೇಗ ಬೇಗ ನಡೆಯುತ್ತಾ ಹೋಗುವರು ಗೆಜ್ಜೆ ಹೆಸರಿನಿಂದ ಅಂಚೆ ಬರುತ್ತಿದೆ ಎಂದು ಜನ ತಿಳಿದುಕೊಳ್ಳುವರು ನಾರಾಯಣಪ್ಪನವರು ಅವಶ್ಯವಿದ್ದ ಕಡೆ ಸಂಚಿ ಕಾಗದಗಳನ್ನು ಅಲ್ಲಲ್ಲಿ ವಿಲೇವಾರಿ ಮಾಡುವರು ಗ್ರಾಮಾಂತರಗಳ ಜನರಿಗೆ ಇದು ಅಭ್ಯಾಸವಾಗಿದ್ದರಿಂದ ಎಷ್ಟೋ ಮಂದಿ ಕಾಗದ ನಿರೀಕ್ಷಿಸುತ್ತಿದ್ದವರು ತಾವಾಗಿ ನಾರಾಯಣಪ್ಪನವರ ದಾರಿ ಕಾದು ತಮ್ಮ ಟಪಾಡನ್ನು ತೆಗೆದುಕೊಂಡು ಹೋಗುವರು ಈ ಹುದ್ದೆಯಿಂದ ನಾರಾಯಣಪ್ಪನವರಿಗೆ ದೊರಕುತ್ತಿದ್ದುದು ತಿಂಗಳಿಗೆ ಮೂರು ರೂಪಾಯಿ ಸಂಬಳ ಕೊಂಚ ಜಮೀನು ಇದ್ದಿರಬೇಕು ನಾರಾಯಣಪ್ಪನವರ ಮನೆ ಹಿಂದೆಯಿಂದ ಐವತ್ತು ಅರವತ್ತು ಅಂಕಣದಷ್ಟು ದೊಡ್ಡದಾಗಿ ಇತ್ತಂತೆ ನಾನು ನೋಡುವ ವೇಳೆಗೆ ಅದರ ಬಹುಭಾಗ ಬಿದ್ದು ಹೋಗಿ ಎಂಟು ಹತ್ತು ಅಂಕಣ ಉಳಿದುಕೊಂಡಿತು ಅದು ಮಣ್ಣು ಮಾಳಿಗೆ ಅಲ್ಲಲ್ಲಿ ಸೋರುತ್ತಿತ್ತು ದೇವತಾ ಮೂರ್ತಿಗಳು ಅದರಲ್ಲಿ ಒಂದು ವಿಶೇಷ ಭದ್ರವಾಗಿದ್ದ ಒಂದು ಕೋಣೆ ದೇವರಿಗಾಗಿ ನಾನು ಅಲ್ಲಿ ನೋಡಿದಷ್ಟು ದೇವತಾ ಮೂರ್ತಿಗಳನ್ನು ನಿನ್ನೆಲ್ಲೂ ಕಂಡಿಲ್ಲ ಯಾವ ಮಟ್ಟದಲ್ಲೂ ಅದಕ್ಕಿಂತ ಹೆಚ್ಚಾಗಿ ನಾನು ನೋಡಿಲ್ಲ ದೇವರ ಕೋಣೆಯಲ್ಲಿ ನೆಲದಿಂದ ಮಾಳಿಗೆಯವರೆಗೂ ಮೆಟ್ಟಲು ಮೆಟ್ಟಲಾಗಿ ಸುಮಾರು ಹದಿನೈದು ಇಪ್ಪತ್ತು ವಿಗ್ರಹಗಳು ವಿಷ್ಣುವಿನ ದಶಾವತಾರಗಳು ರಾಮ ಪಂಚಾಯತನ ಕೋದಂಡರಾಮ ಕೃಷ್ಣ ವಿಗ್ರಹಗಳು ಬೆಣ್ಣೆ ದೊಗ್ಗಾಲಕೃಷ್ಣ ಗೋಪಿಕೃಷ್ಣ ಕಾಳಿಯ ಮರ್ದನ ಶ್ರೀನಿವಾಸ ಚಂದ್ರಶೇಖರ ಗೌರಿಶಂಕರ ಗಣೇಶ ಸುಬ್ರಹ್ಮಣ್ಯ ನವಗ್ರಹಗಳು ಅಂಬಿಕೆ ಮಹಾಲಕ್ಷ್ಮಿ ಮಹಾ ಮಹಿಷಾಸುರಮದಿನಿ ಇತ್ಯಾದಿ ಆಕಾರದಲ್ಲಿ ಹೇಗೋ ಗಾತ್ರದಲ್ಲಿ ಹಾಗೆ ಹೆಬ್ಬರಳ ಗಾತ್ರದಿಂದ ಹಿಡಿದು ಒಂದು ಒಂದೂವರೆ ಅಡಿಯಷ್ಟು ಎತ್ತರ ಈ ನೂರಾರು ವಿಗ್ರಹಗಳ ಜತೆಗೆ ಬಲಮುರಿಶಂಕ ಮರಕತಲಿಂಗ ಸ್ಫಟಿಕಲಿಂಗ ರಾಮಟಂಕಿ ವರಹ ಇವೆಲ್ಲ ಪೂಜೆಯಲ್ಲಿದ್ದವು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 ಅದನ್ನು ಬಲಗೈಯಿಂದ ಪೂಜಿಸುತ್ತಾನೆ ಆಗ ಹೇಳುವ ಮಂತ್ರಗಳೆ ನಿಧನ ಪತಯೆ ನಮಃ ಇತ್ಯಾದಿಗಳು ಅದೇ ಅಂಗಯ್ಯ ಲಿಂಗ ಈ ಅರ್ಚನೆಗೆ ಬೇಕಾದದ್ದು ತುಂಬೆ ಹೂವು ಮತ್ತು ಬಿಲ್ವ ಒಂದೊಂದು ಸಾರಿ ನಮ್ಮ ನಾರಾಯಣಪ್ಪನವರು ನೈವೇದ್ಯಕ್ಕೆ ಬೇರೆ ಏನು ಗತಿಯಿಲ್ಲದೆ ಕುದುರೆಗಾಗಿ ಇರಿಸಿಕೊಂಡಿದ್ದ ಕುರಿದ ಹುಳ್ಳಿಯನ್ನು ನೈವೇದ್ಯ ಮಾಡಿದ್ದು ಮಾಡಿದ್ದುಂಟಂತೆ ನಾರಾಯಣಪ್ಪನವರನ್ನು ಜನ ಶಿವ ಪೂಜಾ ದುರಂದರ ಎಂದು ಕರೆಯುತ್ತಿದ್ದರು ನಾನು ಸರ್ಜಾಪುರದಲ್ಲಿ ಅವರ ಮನೆಗೆ ಹೋಗಿದ್ದಾಗ ಒಂದು ಸಂದರ್ಭ ನಡೆಯಿತು ನಾರಾಯಣಪ್ಪನವರಿಗೆ ತಂಗಿ ತಂಗಿಯ ಮಕ್ಕಳು ಬಂದಿದ್ದಾರೆ ಎಂದು ಸಂತೋಷ ತಾವು ಅವರೊಡನೆ ಇರಬೇಕೆಂದು ಮನಸ್ಸು ಆದರೆ ಅಂಚೆಯನ್ನು ಹೊತ್ತು ಹೋಗಬೇಕಲ್ಲ ಈ ಕೆಲಸವನ್ನು ಮಗನಿಗೆ ಒಪ್ಪಿಸಿದರು ಆತ ಸಮರ್ಥ ಚಟುವಟಿಕೆಯುಳ್ಳವನು ತಂದೆಗೆ ತಕ್ಕ ಮಗ ಆತ ಸಂತೋಷದಿಂದ ಒಪ್ಪಿಕೊಂಡ ಆದರೆ ಅವನಿಗೆ ಆಗ ಆತನ ಹುಟ್ಟ ಪಂಚೆಯ ವಿನ ಬೇರೆ ಬಟ್ಟೆ ಇರಲಿಲ್ಲ ಆತ ಮನೆಯಿಂದ ಹೊರಡುವ ಗಡಿಗೆಯಲ್ಲಿ ತಮ್ಮ ಮೈ ಪಂಚೆಯನ್ನು ಮಗನಿಗೆ ಕೊಟ್ಟರು ಮಗ ಕೇಳಿದ ನುಮೇಮಿ ಕಪ್ಪು ಕೊಂಚಾವ ನೀನನ್ನು ಹೊದಿಕೊಳ್ಳುತ್ತಿ ಪರಮ ನಾರಾಯಣಪ್ಪನವರು ಪರಮೇಶ್ವರು ರುಡಿಚ್ಚಿನ ಪೈತೋಲು ಈಶ್ವರಕುಟ ಮೇಲ್ ಚರ್ಮ ಇದು ನನಗೆ ನೆನಪಿನಲ್ಲಿ ಆಳವಾಗಿ ಊರಿದೆ ನನ್ನ ಅಜ್ಜಿಯು ಮಿಕ್ಕವರು ನಕ್ಕರು ಅದು ಎಂಥ ನಗು ದಾರಿದ್ರ್ಯವನ್ನು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನದ ನಗು ಅಪ್ಪಾಜಯ್ಯನವರ ಸಂಪಾದನೆ ನಾನು ಆ ದಿನ ಅಜ್ಜಿಯನ್ನು ಕೇಳಿದೆ ಈ ಮನೆ ಏಕೆ ಎಷ್ಟು ಎಂದು ಆಕೆ ಹೇಳಿದರು ನಮ್ಮ ತಾತ ಅಪ್ಪಾಜಯ್ಯ ಸರ್ಜಾಪುರದ ನವಾಬರ ಹತ್ತಿರ ಉದ್ಯೋಗದಲ್ಲಿದ್ದಲ್ಲಿದ್ದರು ಏನೋ ದೊಡ್ಡ ಉದ್ಯೋಗ ಆಗ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 ಮಾಡುವರು ಗುಡಿಗೆ ಹೋಗುವುದಕ್ಕೆ ಕೂಡ ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ ಅವರಿಗೆ ಏನೂ ಬೇಕಾಗಿರಲಿಲ್ಲ ಆಯಾ ಮನೆಯ ಜನರಿಂದ ಎರಡು ಕೂಡ ನೀರು ಸೇರಿಸಿಕೊಂಡು ಸ್ನಾನ ಮಾಡುವರು ಅಂಗಳದಲ್ಲಿ ಕುಳಿತು ಶಿವಪೂಜೆ ಮಾಡುವರು ಮಂತ್ರಗಳು ಬಾಯಿಂದ ಸ್ಫುಟವಾಗಿ ಉಚ್ಚಾರವಾಗುತ್ತಿತ್ತು ಅವರಿಗೆ ಅಷ್ಟರಿಂದಲೇ ತೃಪ್ತಿ ಶಿವ ಶಿವ ಮಹಾದೇವ ಎಂದರೆ ಸಂತೋಷ ಅವರು ಯಾರ ಮನೆಯೊಳಕು ಹೋಗುತ್ತಿರಲಿಲ್ಲ ಸ್ನಾನಕ್ಕೆ ಮಾತ್ರ ಅಂಗಳ ಊರಲ್ಲಿ ಯಾರೋ ಬ್ರಾಹ್ಮಣರು ಮಧ್ಯಾಹ್ನದ ಹೊತ್ತಿಗೆ ತಂದಿಟ್ಟ ಒಂದೆರಡು ತುತ್ತನ್ನು ಕೈಸಾಲೆಯಲ್ಲಿಯೇ ತಿಂದು ಅಲ್ಲಿಯೇ ಮಲಗುವರು ಹೀಗೆ ಮುಗಿಯಿತು ಅವರ ಅವತಾರ ಅವರು ಒಂದು ದಿನವಾದರೂ ಒಂದು ಸಲವಾದರೂ ತಮಗೆ ಕಷ್ಟ ಬಂತೆಂದು ಹೇಳುವುದಿರಲ್ಲಿ ತಮ್ಮಷ್ಟಕ್ಕೆ ತಾವು ಅಂದುಕೊಂಡದೂ ಇಲ್ಲ ಅಂತಹದ್ದು ಅವರ ಶಿವಭಕ್ತಿ